ಕನ್ನಡ ತಾಯಿ ನಾಡಿಗೆ ಜ್ಯೋತಿ ಕನ್ನಡ ತಾಯಿ ನಾಡಿಗೆ ಕಾವ್ಯಲ ಹರಿಯು ಹರಿವ ಶಿಲ್ಪದ ತವರು ಬೇಡಿಗೆ ಕಾವ್ಯಲ ಹರಿಯು ಹರಿವ ಶಿಲ್ಪದ ತವರು ಬೇಡಿಗೆ ನದಿನವೂ ನೀನೆ ಿರೆ ಸಿರಿಗನ್ನಡದ ಚೆಲು ದಿನ ದಿನವೂ ನೀರೆ ಸಿರಿಗನ್ನಡದ ಚಲುವ ತುಂಬಿ ತುಳುಕುವ ಭಾವ್ಯತೆಯ ಮಾಮರದಾತಿ ಗುರಲೆಯ ಕವಿಯೊತ್ತ ಕೋಗಿಲೆ ಮಾಮರದಾತಿ ಗುರಲೆಯ ಕವಿಯೊತ್ತ ಕೋಗಿಲೆ ೊಮ್ಮೆ ಹಾಡಿತು ಮುಗಿಲೆತ್ತರ ಬತ್ತರ ತಿರಿಗನ್ನಡವೇ ಚೆಲವು ಚಿರವರೇ ಮೊಲವು ಮರೆಯಲಾರದು ನಮ್ಮ ಕನ್ನಡವೂ ಮರೆಯಲಾರದು ನಮ್ಮ ಕನ್ನಡವೂ